ಆಲ್ ಬಣ್ಣೆ ಮುಕುರ್ ಮುದ್ದೆ ಮೋಸನೆ ಮುರು ತಿ ಗೀತನೆ ಗಿರುತಿದ್ದ ಗಿಲಗ ಗಜ ಕಪ್ಪಳ ಗಂಗಾ ತಾಲಿಮಿ ಮೃದಂಗದ ಗೆಳತಿ ಗೆಳತಿ ಆಪ ಬಣ್ಣೆ ಮುಕುಲ್ ಮುದ್ದೆ ಮೋಸನೆ ಮುರುತಿ ಗೀತನೆ ಗಿರುತಿದ್ದೆ ಗಿಲಗ ಗಜ ಕಪ್ಪಳ ಗಂಗಾ ತಾಲಿಮಿ ತಾಲಿಮಿತ ಮೃದಂಗದ ಗೆಳತಿ ಗೆಳತಿ ಹುಡುಗಿ ಏನ್ ಹೇಳೆ ಹೋಗ್ತಂಗೆ ಟೊಣಕ್ನೆ ಹಾಕುತ್ತೀಯ ತಾಳ ಮೇಳ ಬಾರುತ್ತೀಯ ಆಗರ್ ಬತ್ತಿ ಹಚ್ಚಿದಂಗ ಚಿಟ್ಟಾಳೆ ಸೀರಿದಂಗ ಚಟ್ಟಕ್ಕಿಂತಗಳೆ ಬೆಳ್ಳಕ್ನೆ ಆಗಿವೆ ಎಲ್ಲಿಯೇ ಹೊಂಟಿರುವೆ ನೆ ಹಾರುಸಿಯ ತಾಳ ಮೇಳ ಬಾರಿಸಿಯ ಆಗರ್ ಬತ್ತಿ ಹಚ್ಚಿದಂಗ ತಿಂಗ ತಕ್ಷಕ್ಕಿಂತ ಒಳ್ಳೆ ಬೆಳಕ್ನೆ ಆಗಿನ ಎಲ್ಲಿಗೆ ಹೊಂದಿರುವೆ ನಡಿಯೇ ನಡಿಯೇ ನಡಿಯೇ ಆಕ್ರೊಣ್ಣೆ ಮುಕು ಮುದ್ದೆ ಮುಸಕ್ನೆ ಮೂರು ತಿಂದೆ ಗೀಸಕ್ನೆ ಗಿರು ಸಿದ್ದೆ ಗಿರುದಿ ಗೆದ್ದೆ ತಪ್ಪ ದಂಗ ತಾಲಿಮಿ ತಾಳ ಮೃದಂಗಲ ಗೆಳತಿ ಳತಿ ನೀರು ಕುಮಿಡಿ ಗೊಂಬೆ ಮಾಂಗ ಯಲ್ಲಿ ನಿಂದಿರುವೆ ಬಯ್ಬಿಟ್ಟು ಮಾತಾಡ ಮನಸ್ಸು ಮುಡಿ ಪ್ಯಾರೆ ನೀರು ಕುಮಿಡಿ ಗೊಂಬೆ ಮಾಂಗ ಯಲ್ಲಿ ನಿಂದಿರುವೆ ಬಯ್ಬಿಟ್ಟು ಮಾತಾಡ ಮನಸ್ಸು ಆಗರ ಬತ್ತಿ ಹತ್ತಿದ ತಿಟ್ಟಾಳೆ ಸೀದಂಗ ಚಟ್ಟಕ್ಕಿಂತ ಒಳ್ಳೆ ಬೆಳಕ್ನೆ ಆಗಿನ ಎಲ್ಲಿಗೆ ಹೊಂಟಿರುವೆ ನಡಿಯೇ ನಡಿಯೇ ನಡಿಯೇ ಆಕೊಣ್ಣೆ ಮೂರು ಮುದ್ದೆ ಮೂಸಕ್ನೆ ಮೂರುತ್ತಿದ್ದೆ ಬೀಸಕ್ನೆ ಗೀರುತ್ತಿದ್ದೆ ಗಿಜೆ ಗೆಜ್ಜೆ ತಪ್ಪಳದಂಗ ತಾಲಿಮಿ ತಾಲಿಮಿ ತಕ ತಾಳು ಗಂಡ ಗೆಳತಿ ಗೆಳತಿ ಗೆಳತಿ